ಪದ್ಯ ಮೂವತ್ತೆರಡರಲ್ಲಿ ದೈತ್ಯರು ಮಾಡುವ ಪಾಪಕರ್ಮವನ್ನು ಶುದ್ಧಿ ಮಾಡಿ ದೇವತೆಗಳಿಗೆ ಕೊಡ್ತಾನೆ ಎನ್ನುವ ವಿಚಾರವನ್ನು ತಿಳಿಸ್ತಾರೆ ಅದಕ್ಕೆ ದುಷ್ಟಾಂತವನ್ನು ಕೊಡ್ತಾರೆ ತಿಲಜ ಕಷ್ಮಲ ತ್ಯಜಿಸಿದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಭಂಗಿಸುವ ತೆರದಿ ಕಲಿ ಮೊದಲು ಗೊಂಡ ಕಿಳದಾನವ ಕುಲಜರನ್ನು ದಿನ ಮಾಡ್ಪ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟು ರಮಿಸುವನು ತಿಲ ಅಂದರೆ ಎರಡು ಅದರಿಂದ ಜಾ ಹುಟ್ಟಿರೋದು ತೈಲ ಅಂತ ಆದ್ದರಿಂದ ಎಣ್ಣೆಯಲ್ಲಿ ಕಷ್ಮಲ ಇರತ್ತೆ ಆ ಕಶ್ಮಲಾಂಶವನ್ನು ಅಲ್ಲೇ ಬಿಟ್ಟು ತಿಳಿಯಾದ ಎಣ್ಣೆಯನ್ನು ಮಾತ್ರ ಹೀರಿಕೊಂಡು ದೀಪ ಉರಿಯತ್ತೆ ಉರಿದು ಕತ್ತಲೆಯ ಭಂಗಿಸುವ ತೆರದೇ ಅಲ್ಲಿರ್ತಕ್ಕಂಥ ಕತ್ತಲೆಯನ್ನು ಹೇಗೆ ನಾಶ ಮಾಡುತ್ತೋ ಹಾಗೆ ದಾನವ ಕುಲಜರ ಅನುದಿನ ಮಾಡುವ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟಲ್ಲೇ ರಮಿಸುವನು ಅಂತ ದುಷ್ಟ ದೈತ್ಯರು ಅಥವಾ ಭಗವಂತನಲ್ಲಿ ಭಕ್ತಿಯಾದಿಗಳಲ್ಲಿ ಇಲ್ಲದೇ ಇರ್ತಕ್ಕಂಥವರು ಅವರೂ ಕೂಡ ಸ್ವರ್ಗ ಮೊದಲಾಗಿರ್ತಕ್ಕಂಥ ಫಲದ ಅಪೇಕ್ಷೆಯನ್ನು ಮಾಡಿ ಯಾಗ ತೀರ್ಥಕ್ಷೇತ್ರ ಯಾತ್ರೆ ಜಪ ತಪ ದಾನ ಇತ್ಯಾದಿ ಎಲ್ಲ ಕರ್ಮಗಳನ್ನು ಪ್ರತಿನಿತ್ಯವೂ ಮಾಡ್ತಾರೆ ಮಾನವರು ಮಾಡೋದಕ್ಕಿಂತ ಅತ್ಯಂತ ಉತ್ಸಾಹದಿಂದ ಮತ್ತು ಅಷ್ಟೇ ವೈಭವದಿಂದ ಸಾಂಗವಾಗಿ ಆ ಆಚರಣೆ ಮಾಡ್ತಾರೆ ಉದ್ದೇಶ ಸ್ವರ್ಗಾದಿ ಫಲದ ಅಪೇಕ್ಷೆ ಆದರೂ ಕೂಡ ಭಗವಂತ ಆ ಕರ್ಮಗಳನ್ನು ಸ್ವೀಕಾರ ಮಾಡೋದಕ್ಕೆ ಇಚ್ಛಿಸೋದಿಲ್ಲ ಯಾಕೆ ಅಂದರೆ ಆ ದೈತ್ಯರ ಸ್ವಭಾವ ಏನು ಅಂದರೆ ಒಂದು ಫಲದ ಅಪೇಕ್ಷೆ ಇನ್ನೊಂದು ಸ್ವತಂತ್ರ ಕರ್ತೃತ್ವ ಅಭಿಮಾನ ತಾನೇ ಕರ್ಮಗಳನ್ನು ಮಾಡ್ತಾಯಿದ್ದೀನಿ ಆದರೆ ತಾನೇ ಫಲ ಹೋಗ್ತರು ಅದರಿಂದ ನ್ಯಾಯವಾಗಿ ಈ ಕರ್ಮಕ್ಕೆ ಫಲ ನನಗೇ ಸೇರಬೇಕು ಅಂತ ಈ ರೀತಿಯಾಗಿ ಫಲದ ಅಪೇಕ್ಷೆ ಈ ಫಲ ನನ್ನನ್ನು ಬಿಟ್ಟು ಯಾರಿಗೂ ಹೋಗ್ತಕ್ಕದ್ದಲ್ಲ ಕರ್ಮ ಮಾಡಿದವನೇ ನಾನು ಈ ರೀತಿಯಾಗಿ ಈ ಕಸ್ಮಲಗಳು ಇರುತ್ತೆ ಆದ್ದರಿಂದ ಆ ಕರ್ಮಗಳು ಅಶುಭ ಆಗಿರುತ್ತೆ ಪರಮಾತ್ಮನ ಸಂಕಲ್ಪ ಏನು ಶುಭಂ ಪಿಭತ್ಯ ಸೌನಿತ್ಯಂ ನಾ ಶುಭಂಸ ಹರಿಪಿವೆತಂದು ಅಶುಭ ಫಲವನ್ನು ಭಗವಂತ ಯಾವತ್ತೂ ಸ್ವೀಕಾರ ಮಾಡಲ್ಲ ಶುಭ ಫಲ ರಸವನ್ನೇ ಉಣ್ತಾನೆ ಭಗವಂತ ಆದ್ದರಿಂದ ಸರ್ವಕರ್ಮ ಶುದ್ಧಿ ಪ್ರದೇಯನ ಶ್ರೀಮುಖ್ಯ ಪ್ರಾಣಿಯನ ಪ್ರೇರಿತ ಸನ್ ತ್ವತ್ಪೂಜಾತ್ಮಕಂ ಕರ್ಮ ಕರಿಷ್ಯೆ ಅಂತ ರಾಯರು ರಥಸಂಕಲ್ಪ ಗದ್ಯದಲ್ಲಿ ಹೇಳುವಂತೆ ವಾಯುದೇವರು ಸರ್ವಕರ್ಮ ಶುದ್ಧಿಪ್ರದರು ಆದ್ದರಿಂದ ಅವರ ಮೂಲಕವೇ ನಾವು ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಅದಕ್ಕೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀ ವೆಂಕಟೇಶ ಪ್ರಿಯಕಾ ಪ್ರೀತವ್ ವರದವ್ ಭವತ್ತು ರೀತಿಯಾಗಿ ಅವರವರ ಕುಲದೇವತೆಯನ್ನು ಹೇಳಿ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಕರ್ಮವನ್ನು ಸಮರ್ಪಣೆ ಮಾಡೋದು ಸಂಪ್ರದಾಯ ಅಲ್ಲೂ ಕೇವಲ ವಾಯುದೇವರು ಅಂತ ಮಾತ್ರ ಹೇಳಲ್ಲ ಭಾರತೀರಮಣ ಅಂತ ಭಾರತೀಪತಿಯಾಗಿರ್ತಕ್ಕಂಥ ವಾಯುದೇವರು ಅಂತ ಇದುವರಗೆ ನೋಡದಂತೆ ನಮ್ಮ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು ಯಾವ ರೀತಿಯಾಗಿ ಇದ್ದಾರೋ ಅದೇ ಹೆಸರಿನಿಂದ ತತ್ವಾಭಿಮಾನಿ ದೈತ್ಯರು ಕೂಡ ನಮ್ಮ ಹೆಸರಿನಲ್ಲಿ ಇದ್ದಾರೆ ಅದಕ್ಕೆ ಭಾರತೀ ರಮಣ ಅಂದರೆ ಭಾರತೀ ಪತಿಯಾಗಿರ್ತಕ್ಕಂಥ ವಾಯುದೇವರ ಪರಮಾತ್ಮನಿಗೆ ಕರ್ಮ ಸಮರ್ಪಣೆ ಅಂತ ಈ ರೀತಿಯಾಗಿ ಕರ್ಮವನ್ನು ಸಮರ್ಪಣೆ ಮಾಡಿದ್ರೆ ಅದು ಸರಿಯಾದ ವಿಳಾಸವನ್ನು ತಲುಪಿ ನಮಗೆ ಫಲವನ್ನು ಕೊಡ್ತಾ ಇದೆ ಆದ್ದರಿಂದ ಆ ರೀತಿಯಾಗಿ ನಾವು ಸಮರ್ಪಣೆಯನ್ನು ಮಾಡಬೇಕು ಫಲವನ್ನು ಅಪೇಕ್ಷೆ ಮಾಡಬಾರ್ದು ಕೇವಲ ಈ ಕರ್ಮ ಸಮರ್ಪಣೆಗೆ ಹರಿಪ್ರೀತಿ ಭಗವಂತನ ಒಲುಮೆಯನ್ನು ಬಿಟ್ಟರೆ ಬೇರೆ ಯಾವುದೇ ಲೌಕಿಕ ಫಲಗಳನ್ನು ಕೂಡ ಅಪೇಕ್ಷೆ ಮಾಡಬಾರದು ಅಂತ ಶಾಸ್ತ್ರದ ಆದೇಶ ಮುಖ್ಯ ಪ್ರಾಣದೇವರು ಈ ಕರ್ಮವನ್ನು ನಾವು ಅರ್ಪಣೆ ಮಾಡಿರುವಂಥ ಕರ್ಮವನ್ನು ಶುದ್ಧ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಆ ಶುಭ ಕರ್ಮರಸವನ್ನು ಪರಮಾತ್ಮ ಭೋಗಿಸ್ತಾನೆ ಆದರೆ ಇಲ್ಲಿ ದಾಸರು ಹೇಳ್ತಾ ಇರೋದು ಏನು ಅಂದರೆ ಭಗವಂತ ದೈತ್ಯರ ಕರ್ಮವನ್ನು ಶುದ್ಧ ಮಾಡಿ ಬ್ರಹ್ಮಾದಿಗಳಿಗೆ ಉಣಿಸ್ತಾನೆ ಅಂದರೆ ದೇವತೆಗಳಿಗೆ ಉಣಿಸ್ತಾನೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ತಿಲತೈಲದ ತಿಳಿಯಾಗಿರ್ತಕ್ಕಂಥ ತೈಲದ ಅಂಶವನ್ನು ಒಂದು ದೀಪ ಮನೆಯಲ್ಲೇ ಬೆಳಗುತ್ತಲ್ಲ ಹಾಗೆ ಕಷ್ಮಲವನ್ನು ಅಲ್ಲೇ ಬಿಟ್ಟು ಆ ದೀಪ ಹೇಗೆ ಚೆನ್ನಾಗಿ ಉರಿಯುತ್ತೋ ಪ್ರಕಾಶಮಾನವಾಗಿ ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಕತ್ತಲೆಯನ್ನು ಭಂಗಿಸಿ ಬೆಳಕನ್ನು ಕೊಡುತ್ತಲ್ಲ ಹಾಗೆ ಅಂತ ಇಲ್ಲಿ ತಿಳಿಸ್ತಾರೆ ಇದೂ ಸರಿನೇ ಅದೂ ಸರಿಯೇ ವಾಯುದೇವರು ಕಲಿ ಮೊದಲಾಗಿರ್ತಕ್ಕಂಥ ಹಸುರರು ದೇವತೆಗಳ ಆವೇಶದಿಂದ ಸಜ್ಜನರ ಶರೀರದಲ್ಲಿ ಸೇರಿ ಮಾಡಿರ್ತಕ್ಕಂತಹ ಪುಣ್ಯಕರ್ಮವನ್ನು ಶುದ್ಧ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಭಗವಂತ ಅದನ್ನು ಶುದ್ಧಿಗೊಳಿಸಿ ತಾನು ಸ್ವೀಕಾರ ಮಾಡಿ ಪ್ರಸಾದ ರೂಪವಾಗಿ ಬ್ರಹ್ಮಾದಿ ದೇವತೆಗಳಿಗೆ ಉಣಿಸ್ತಾನೆ ಅಂತ ಅರ್ಥ ಅದೇ ರೀತಿಯಾಗಿ ಕರ್ಮವನ್ನು ಪ್ರಾಣಶುದ್ಧಿ ಮಾಡ್ತಾನೆ ಕರ್ಮದಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ಹಸುರರನ್ನು ಕೂಡ ದೂರ ಮಾಡ್ತಾನೆ ಅದೇ ರೀತಿಯಾಗಿ ಭಗವಂತನು ಹಾಗೆ ಮಾಡ್ತಾನೆ ಅಂತ ಋಷಭ ಅಭಿಷೇಕ ಮಾಡ್ತಾರಲ್ಲ ಆ ರೀತಿ ಸಾಲಿಗ್ರಾಮ ಶಿಲಾಯಿ ಅಂತೂ ನಿತ್ಯ ಸನ್ನಿಹಿತ ಕಲಿಯೇ ಅಂತ ಅಲ್ಲಿ ಹೇಗೆ ವಾಯುದೇವರು ಓಡಿಸ್ತಾರೋ ಹಾಗೆ ಕರ್ಮದಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ದುಷ್ಟ ಹಸುರರನ್ನು ಕೂಡ ದೂರ ಮಾಡ್ತಾರೆ ವಾಯುದೇವರು ಅಂತ ಈಗ ಒಂದು ಪ್ರಶ್ನೆ ಬರ್ತಾ ಇದೆ ಕರ್ಮವನ್ನು ಶುದ್ಧ ಮಾಡೋದು ಅಂದರೆ ಏನು ಅಂತ ಕರ್ಮ ಅಶುದ್ಧ ಆಗಿದ್ದು ಹೇಗೆ ಅಂದರೆ ಹಿಂದೆ ಹೇಳಿದ್ವಿ ಸ್ವತಂತ್ರ ಕರ್ತೃತ್ವದ ಅಭಿಮಾನ ಮತ್ತೆ ಫಲದ ಆಶೆ ಇತ್ಯಾದಿಗಳಿಂದ ಕರ್ಮ ಅನ್ನೋದು ಅಶುದ್ಧಿಯಾಗಿದೆ ಅದನ್ನು ಶುದ್ಧ ಮಾಡೋದು ಹೇಗೆ ಅಂದರೆ ಫಲದ ಅಪೇಕ್ಷೆ ಕರ್ತೃತ್ವ ಅಭಿಮಾನ ರೂಪವಾಗಿರ್ತಕ್ಕಂಥ ಮಲಗಳಿಂದ ಕರ್ಮ ಸ್ವಾಭಾವಿಕವಾಗಿ ಅಶುದ್ಧವೇ ಆಗಿದೆ ಆದರೂ ಅಥಕಿಯೇನ ಪ್ರಯುಕ್ತೋಯಂ ಎಂ ಪಾಪಂ ಚರತಿ ಪುರುಷ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಕಾಮಕ್ರೋಧಾದಿ ಅಭಿಮಾನಿ ಕಲಿ ಮೊದಲಾಗಿರ್ತಕ್ಕಂಥ ದುಷ್ಟ ಅಸುರರ ಆವೇಶದಿಂದಲೇ ಸಜ್ಜನರು ಫಲದಾಶೆ ಕರ್ತೃತ್ವ ಅಭಿಮಾನ ಮೊದಲಾಗಿರ್ತಕ್ಕಂಥ ದೋಷಗಳಿಂದ ಪೂರಿತವಾದ ಅಶುಭ ಕರ್ಮಗಳನ್ನು ಮಾಡ್ತಾರೆ ಈ ದೋಷಗಳು ಸಜ್ಜನರಲ್ಲಿ ಸ್ವಾಭಾವಿಕ ಅಲ್ಲ ಹಸುರರ ಆವೇಶ ನಿಮಿತ್ತ ಆಗಿರೋದು ಅಥವಾ ಪ್ರಾರಬ್ಧ ಕರ್ಮ ನಿಮಿತ್ತ ಆಗಿರೋದು ಆದರಿಂದ ಅಸುರಾವೇಶದಿಂದ ಬಂದವು ಅಂಥೇಳಿ ಭಗವಂತ ಹರಿವಾಯುಗಳು ಅದನ್ನು ಕ್ಷಮಾ ಮಾಡ್ತಾರೆ ಇದೇ ಕರ್ಮದ ಶುದ್ಧೀಕರಣ ಇದನ್ನು ಮಾಡಬೇಕಾದ್ರೆ ಎಲ್ಲ ಜೀವರ ಸ್ವರೂಪವನ್ನು ತಿಳಿದವರಾದ ಎಲ್ಲ ಜೀವರಿಗೂ ಅವರವರ ಗತಿಯನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇರುವಂತಹ ಹರಿವಾಯುಗಳೇ ಮಾಡಬೇಕೇ ಹೊರತು ಪರಮಾತ್ಮ ಸರ್ವಜ್ಞ ಪರಮಾತ್ಮನ ನಂತರದಲ್ಲಿ ಪರಮಾತ್ಮನ ಅಧೀನದಲ್ಲಿ ವಾಯುದೇವರು ಸರ್ವಜ್ಞರೇ ಆದ್ದರಿಂದ ಅವರಿಬ್ಬರೇ ಮಾಡಬೇಕೇ ಹೊರತು ಬೇರೆ ಇನ್ಯಾವ ದೇವತೆಗಳಿಗೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬ್ರಹ್ಮಾದಿ ಸರಬಜಿಯವರಿಗೆ ಅಲ್ಲಲ್ಲೇ ಅವರ ಸಾಧನ ಶರೀರದಲ್ಲೇ ಅವಿಷ್ಠರಾಗಿರ್ತಕ್ಕಂಥ ದೈತ್ಯರು ಮಾಡಿ ಮಾಡಿಸಿರ್ತಕ್ಕಂಥ ಪುಣ್ಯಕರ್ಮವನ್ನು ಶುದ್ಧ ಮಾಡಿ ಫಲ ಅಲ್ಲೇ ಹರಿವಾಯುಗಳು ನೆಲೆಸಿರ್ತಾರೆ ಅದನ್ನೇ ಈ ಪದ್ಯದಲ್ಲಿ ದಾಸರು ಹೇಳಿದ್ದು ತಿಲತೈಲದಲ್ಲಿರ್ತಕ್ಕಂಥ ಕಶ್ಮಲದ ಅಂಶವನ್ನು ಬಿಟ್ಟು ತಿಲಿಯಾದ ತೈಲವನ್ನ ಗ್ರಹಣ ಮಾಡಿ ದೀಪ ಹೇಗೆ ಮನೆಯೊಳಗೆ ವ್ಯಾಪ್ತವಾಗಿರ್ತಕ್ಕಂಥ ಕತ್ತಲನೆಯೆಲ್ಲ ನಾಶ ಮಾಡುತ್ತೋ ಅದೇ ರೀತಿಯಾಗಿ ಕಲಿ ಮೊದಲಾಗಿರ್ತಕ್ಕಂಥ ಎಲ್ಲ ದೈತ್ಯ ಪ್ರತಿನಿತ್ಯ ಮಾಡುವಂತಹ ಪುಣ್ಯಕರ್ಮ ಫಲಗಳ ಕಶ್ಮಲದ ಅಲ್ಲೇ ಬಿಟ್ಟು ಸಾರಭಾಗವನ್ನು ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ಕೊಟ್ಟು ಅಲ್ಲಲ್ಲೇ ಅವರನ್ನು ಭಗವಂತ ರಮಿಸುವನು ಅಂತ ಸಂತೋಷಪಡಿಸ್ತಾನೆ